ಇಬ್ಬರು ಮಹನೀಯರು ಒಂದು ವೀರೇಶಲಿಂಗಂ ಪಂಥುಲು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಆರ್ ನರಸಿಂಹಾಚಾರ್ಯರಿಗೆ ಯಾವ ಸ್ಥಾನ ಸಲ್ಲುತ್ತದೆಯೋ ಅಂತ ಉನ್ನತ ಸ್ಥಾನವನ್ನು ತೆಲುಗು ಸಾಹಿತ್ಯ ಚರಿತ್ರೆಯಲ್ಲಿ ಸಂಪಾದಿಸಿಕೊಂಡಿರುವವರು ಕಂದುಕೂರಿ ವೀರೇಶಲಿಂಗಂ ಪಂಥಲು ವೀರೇಶಲಿಂಗಂ ಅವರು ಆನದ ಕವಿಗಳ ಚರಿತ್ರೆಗಳನ್ನು ಬರೆದಿದ್ದಾರೆ ಕೆಲವು ಕಾದಂಬರಿಗಳನ್ನು ಬರೆದಿದ್ದಾರೆ ಅವರು ಪದ್ಯ ಕಾವ್ಯಗಳನ್ನು ಬರೆದಿದ್ದಾರೆಂದು ನಾನು ಕೇಳಿದ್ದೇನೆ ಅವರ ಕಾದಂಬರಿಗಳಲ್ಲಿ ಕೆಲವು ಕನ್ನಡಕ್ಕೆ ಬಂದಿವೆ ಸತ್ಯವತಿ ಚರಿತ್ರೆ ಇದನ್ನು ಕನ್ನಡಿಸಿದವರು ಬಹುಶಃ ನಂಜನಗೂಡು ಅನಂತ ಇದು ಗೋಲ್ಡ್ಸ್ಮಿತ್ ಕವಿಯ ವಿಕಾರ್ ಆಫ್ ವೇಕ್ಫೀಲ್ಡ್ ಕಾದಂಬರಿಯನ್ನು ಅನುಕರಿಸಿದಿದೆ ಎಂದು ಹೇಳುವುದುಂಟು ನನ್ನ ಅಭಿಪ್ರಾಯದಲ್ಲಿ ಸತ್ಯವತಿ ಚರಿತ್ರೆ ಒಂದು ಸ್ವತಂತ್ರ ರಚನೆ ರಾಜಶೇಖರ ಚರಿತ್ರೆ ಇದನ್ನು ಪ್ರಸಿದವರು ಬೆಳ್ಳಾವೇ ಸೋಮನಾಥಯ್ಯನವರು ಸತ್ಯರಾಜನ ದೇಶ ಯಾತ್ರೆಗಳು ಇದನ್ನು ಕನ್ನಡಿಸಿದವರು ಬೆನಗಲ್ ರಾಮರಾಯರು ಈ ಮೂರು ಒಳ್ಳೆಯ ಕಾದಂಬರಿಗಳು ಕಥಾವಸ್ತು ನಮಗೆಲ್ಲ ಬಳಕಿಯಾದದ್ದು ನಮ್ಮ ಜನದ ಮಧ್ಯಮ ವರ್ಗದ ಗೃಹ ಜೀವನ ಸಮಾಜ ಜೀವನದ ಚಿತ್ರಗಳು ಕಥಾ ಸಂವಿಧಾನವು ಕುತೂಹಲಕಾರವಾದದ್ದು ಸತ್ಯರಾಜನ ದೇಶ ಯಾತ್ರೆಯಲ್ಲಿ ಕೆಲವು ವಿಚಿತ್ರ ಸನ್ನಿವೇಶಗಳು ಹಾಸ್ಯ ಪ್ರಸಂಗಗಳು ಬರುತ್ತದೆಂದು ಜ್ಞಾಪಕ ಈ ಒಳ್ಳೆಯ ಗ್ರಂಥಗಳು ಈಗ ಅಷ್ಟಾಗಿ ಪ್ರಚಾರದಲ್ಲಿಲ್ಲವೆಂದು ನನಗೆ ವಿಷಾದ ವಿಷಯದ ದೃಷ್ಟಿಯಿಂದಲೂ ಲೇಖನ ಶೈಲಿಯ ದೃಷ್ಟಿಯಿಂದಲೂ ಆ ಗ್ರಂಥಗಳು ಎಲ್ಲರಿಗೂ ಗ್ರಾಹ್ಯವಾಗಿವೆ ಲಿಂಗಂ ಪಂಥುಲು ಅವರು ಆಂಧ್ರದಲ್ಲಿ ಅವರ ಕಾಲದಲ್ಲಿಯೇ ಮಹಾ ವಿದ್ವಂಕ್ತಿಯಲ್ಲಿ ಪುರಸ್ಕೃತರಾಗಿದ್ದವರು ಅವರು ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಬಹುಕಾಲ ಬಿಎಎಂಎ ಮೊದಲಾದ ಉಚ್ಚ ತರಗತಿಗಳಿಗೆ ಪರೀಕ್ಷಕರಾಗಿದ್ದವರು ಮತ್ತು ಸರ್ಕಾರದ ಇತರ ವಿದ್ಯಾಪ್ರಯತ್ನಗಳಲ್ಲಿ ಆಂಧ್ರ ಭಾಷಾಧಿಕಾರಿಗಳೆಂದು ಪರಿಗಣಿತರಾಗಿದ್ದವರು ವಿದ್ವಾಂಸರು ಲೇಖಕರು ಆಗಿದ್ದದ್ದು ವೀರೇಶಲಿಂಗಂ ಅವರ ಕೀರ್ತಿಯಲ್ಲಿ ಅರ್ಧವಾಗದಷ್ಟು ಉಳಿದ ಅರ್ಧ ಅವರು ಸಮಾಜ ಸುಧಾರಣೆಯ ದೀಕ್ಷೆಗೆ ಸಂಬಂಧಪಟ್ಟದ್ದು ಅವರು ಹಿಂದೂ ಸ್ತ್ರೀಜನದ ಅಭ್ಯುದಯಕ್ಕಾಗಿಯೂ ಅದರಲ್ಲಿ ವಿಶೇಷವಾಗಿ ವಿತಂತು ವಿವಾಹ ಪ್ರೋತ್ಸಾಹಕ್ಕಾಗಿಯೂ ತಮ್ಮ ಸರ್ವಸ್ವವನು ವಿನಿಯೋಗಿಸಿದರು ಅವರ ಧರ್ಮಪತ್ನಿ ರಾಜಲಕ್ಷ್ಮಮ್ಮನವರು ಈ ಕಾರ್ಯದಲ್ಲಿ ಅವರಿಗೆ ಸಂಪೂರ್ಣವಾಗಿ ಸಹಭಾಗಿನಿಯಾಗಿದ್ದರು ವೀರೀಶಲಿಂಗಂ ಅವರು ಮತಾಚಾರ ವಿಷಯಗಳಲ್ಲಿ ಬಹುಮಟ್ಟಿಗೆ ಬ್ರಹ್ಮ ಹೋಲುವಂತ ಪಂಥದವರು ಅವರು ಬೆಂಗಳೂರು ಅರಳೆಪೇಟೆಯಲ್ಲಿ ಬ್ರಹ್ಮ ಸಮಾಜಕ್ಕಾಗಿ ಒಂದು ಸಭಾಮಂದಿರವನ್ನು ಕಟ್ಟಿಸಿಕೊಟ್ಟರೆಂದು ನಾನು ಕೇಳಿದ್ದೇನೆ ಆ ಸಭಾಮಂದಿರದಲ್ಲಿ ಆ ಸುತ್ತಮುತ್ತಲಿನ ಬ್ರಹ್ಮ ಸಮಾಜಸ್ಥರು ಸೇರಿ ಭಜನೆ ಮಾಡುತ್ತಿದ್ದುದನ್ನು ನೋಡಿದ್ದೇನೆ ಆ ಕಟ್ಟಡದಲ್ಲಿ ಈಗ ಒಂದು ಪ್ರೈಮರಿ ಸ್ಕೂಲ್ ನಡೆಯುತ್ತಿದೆ ಬ್ರಹ್ಮ ಸಮಾಜ ಈಗ ಈಗ ಆಗಿನಷ್ಟು ಪ್ರಬಲವಾಗಿಲ್ಲ ನನ್ನ ಪೌ ಪೌರೋಹಿತ್ಯ ವೀರೇಶಲಿಂಗಂ ಅವರು ನಲವತ್ ನಲವತ್ತೈವತ್ತು ವಿತಂತು ವಿವಾಹಗಳನ್ನು ಮಾಡಿಸಿದರು ಅವುಗಳಲ್ಲಿ ಮೂರು ಬೆಂಗಳೂರಿನಲ್ಲಿ ನಡೆದವು ನಡೆದವು ನನಗೆ ತಿಳಿದಿದೆ ಆ ವಿವಾಹಗಳ ಪೌರೋಹಿತ್ಯದಲ್ಲಿ ನಾನು ಭಾಗವಹಿಸಿದ್ದೂ ಪೌರೋಹಿತ್ಯದಲ್ಲಿ ಸೇರಿದ್ದ ಇನ್ನೊಬ್ಬರು ಶರ್ಮಾ ಎಂಬುವರು ಅವರು ಆಂಧ್ರ ಬ್ರಾಹ್ಮಣರು ಬಹುಶಃ ಆರ್ಯ ಸಮಾಜಕ್ಕೆ ಸೇರಿದವರು ಸ್ಯಾನಿಟರಿ ಇಲಾಖೆಯಲ್ಲೋ ಎಲ್ಲೋ ಬಹುಶಃ ವ್ಯಾಕ್ಸಿನೇಟರ್ ಆಗಿ ಉದ್ಯೋಗದಲ್ಲಿದ್ದವರು ಅವರು ಆರ್ಯ ಸಮಾಜದವರಾದ್ದರಿಂದ ಮಂತ್ರಗಳನ್ನು ಕಲಿತಿದ್ದರು ನನಗೆ ತುಣುಕುಗಳು ಬರುತ್ತಿದ್ದುದರಿಂದ ಈ ವಿತಂತು ವಿವಾಹ ಸಮಾರಂಭಗಳಿಗೆ ಯಜಮಾನರಾಗಿದ್ದ ವೆಂಕಟ ವರದಯ್ಯ ವರದಯಿಂಗಾರ್ಯರು ನಮ್ಮಿಬ್ಬರನ್ನು ಪೌರೋಹಿತ್ಯಕ್ಕೆ ನಿಯಮಿಸುತ್ತಿದ್ದರು ಈ ಸಮಾರಂಭ ವಿಷಯದಲ್ಲಿ ನನಗೆ ಉತ್ಸಾಹವಿತ್ತು ವಿವಾಹವು ಕಂಟೋನ್ಮೆಂಟ್ನಲ್ಲಿ ನಡೆಯತಕ್ಕದ್ದೆಂದು ಗೊತ್ತು ಮಾಡಲು ಇದ್ದ ಕಾರಣವನ್ನು ಹೇಳುತ್ತೇನೆ ಆ ಕಾಲದಲ್ಲಿ ವಿಧವಾ ವಿವಾಹದ ಕಾನೂನು ಬ್ರಿಟಿಷ್ ಇಂಡಿಯಾದಲ್ಲಿ ಜಾರಿಯಲ್ಲಿತ್ತು ಮೈಸೂರು ರಾಜ್ಯವು ಆಗ್ಗೆ ಪ್ರತ್ಯೇಕವಾಗಿದ್ದರಿಂದ ಆ ಕಾನೂನು ದೇಶೀಯ ಸಂಸ್ಥಾನದಲ್ಲಿ ಊರ್ಜಿತವಾಗ ತಕ್ಕದ್ದಾಗಿರಲಿಲ್ಲ ಬೆಂಗಳೂರು ಕಂಟೋನ್ಮೆಂಟು ಬ್ರಿಟಿಷ್ ಸರ್ಕಾರದ ಅಧೀನದಲ್ಲಿದ್ದ ಕಾರಣದಿಂದ ಬ್ರಿಟಿಷ್ ಇಂಡಿಯಾದ ಕಾನೂನಿಗೆ ಅಲ್ಲಿ ಬಲ ಆ ರೀತಿ ಯೋಚಿಸಿ ಆ ಕಾಲದಲ್ಲಿ ನಡೆದ ಎಲ್ಲ ವಿತಂತು ವಿವಾಹಗಳು ಕಂಟೋನ್ಮೆಂಟು ಪ್ರದೇಶದಲ್ಲಿಯೇ ನಡೆದವು ಈ ಸಮಾಜ ಸುಧಾರಣೆ ನಾವು ನಿರೀಕ್ಷಿಸಿದಷ್ಟು ಮಟ್ಟಿಗೆ ಯಶಸ್ವಿಯಾಗಲಿಲ್ಲವೆಂದು ನಾನು ಹೇಳಬೇಕಾಗಿದೆ ಸಾಮಾನ್ಯವಾಗಿ ವಿತಂತು ವಿವಾಹದಲ್ಲಿ ಸೇರುತ್ತಿದ್ದ ಹೆಣ್ಣುಗಳು ನೂರಕ್ಕೆ ಮಂದಿಯಾದರೂ ಬೆಳೆದು ಬಲಪಟ್ಟ ಸ್ವಭಾವವುಳ್ಳವರಾದದ್ದರಿಂದ ವಿವಾಹ ನಂತರ ಗಂಡಹಿಂಡಿರು ಒಗ್ಗಿಕೊಳ್ಳುವುದು ಕಷ್ಟವಾಗಿ ತೋರಿರಬೇಕು ಹಾಗೆ ನಡೆದ ಕೆಲವು ಅಸಂಗತಗಳ ಕಥೆಗಳನ್ನು ನಾನು ಕೇಳಿಬಲ್ಲೆ ಇದರ ಜೊತೆಗೆ ನಮ್ಮ ಸಮಾಜ ಸಂದರ್ಭಗಳು ಬದಲಾಯಿಸುತ್ತಾ ಬಂದಿವೆ ಬಾಲ್ಯ ವಿವಾಹ ನಿಂತೇ ಹೋಗಿದೆ ಖನಿಯರ ವಯಸ್ಸು ಹೆಚ್ಚಿದಂತೆ ಬಾಲ ವಿತಂತುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಅದಲ್ಲದೆ ಕನ್ಯಾರ್ಥಿಗಳ ಸಂಖ್ಯೆಯೂ ಕಡಿಮೆಯಾಗುತ್ತಿದೆ ಉದ್ಯೋಗದ ಅಭಾವದ ಕಾರಣದಿಂದಲೂ ಅರ್ಧ ಸಂಪತ್ತಿನ ಅಭಾವದ ಕಾರಣದಿಂದಲೂ ಕನ್ಯರಿಗೂ ವರರಿಗೂ ವಿವಾಹದ ವಯಸ್ಸು ಮೇಲಕ್ಕೇರಿ ವಿವಾಹದ ಅಪೇಕ್ಷೆ ಕಡಿಮೆಯಾಗುತ್ತಿದೆ ಹೀಗೆ ನಾನಾ ಕಾರಣಗಳಿಂದ ಬಾಲ ವೈದ್ಯದ ಪ್ರಶ್ನೆ ಈಗ ಪೂರ್ತಿ ಹೋಗದಿದ್ದರೂ ಬಹುಮಟ್ಟಿಗೆ ಕಡಿಮೆಯಾಗಿದೆ ಈ ಪ್ರಶ್ನೆ ಉಂಟಾದದ್ದೇ ಬಾಲ್ಯ ಎಂಬುದಕ್ಕೆ ಮಿತ್ತಿ ಗೊತ್ತು ಮಾಡುವವರು ಯಾರು ಈ ವಿಷಯವನ್ನು ವೈಯಕ್ತಿಕ ನಿರ್ಣಯಕ್ಕೆ ಬಿಟ್ಟುಕೊಡುವುದು ಒಳ್ಳೆಯದೆಂದು ಈಚೆಗೆ ಸಮಾಜ ನಿಶ್ಚಯಿಸಿದಂತೆ ತೋರುತ್ತದೆ ವೀರೇಶಲಿಂಗಂ ಪಂತುಲು ಮತ್ತು ಅವರ ಪತ್ನಿ ರಾಜಲಕ್ಷ್ಮಣರು ಸೇರಿ ಬಹುಶಃ ರಾಜಮೇಂದ್ರಪುರದಲ್ಲಿ ಒಂದು ಅಬಲಾಶ್ರಮ ನಡೆಸುತ್ತಿದ್ದರು ಆ ಆಶ್ರಮದಲ್ಲಿ ಬಾಲವಿದಂತುಗಳಿಗೂ ಇತರ ರೀತಿಯಲ್ಲಿ ನಿರ್ಗತಿಕರಾದ ಹೆಂಗಸರಿಗೂ ಅನಾಥೆಯರಿಗೂ ಅನ್ನ ಕೊಟ್ಟು ಅವರನ್ನು ಯಾವುದಾದರೊಂದು ಸ್ವತಂತ್ರ ಜೀವಿಕಾವೃತ್ತಿಗೆ ತಯಾರು ಮಾಡಬೇಕು ಎಂಬುದು ಉದ್ದೇಶ ಒಂದು ಆಪಾದನೆ ಒಂದಾನೊಂದು ಸಂದರ್ಭದಲ್ಲಿ ವೀರೇಶಲಿಂಗಂ ಅವರ ಮೇಲೆ ಒಂದು ಆಪಾದನೆ ಹೊರಟಿತು ಅವರು ಆ ಆಶ್ರಮದ ಒಬ್ಬನೊಬ್ಬ ಹೆಂಗಸಿನಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದರೆಂದು ಆಪಾದನೆಯನ್ನು ಪ್ರಕಟಪಡಿಸಿದವರು ತಂಗಟೂರು ಶ್ರೀರಾಮ ಎಂಬಿಸ್ಟರ್ ಆಗಿ ಡಿ ಕಾರ್ಲಿಯನ್ ಎಂಬ ಪತ್ರಿಕೆಯನ್ನು ನಡೆಸುತ್ತಿದ್ದರು ಇವರ ಅಣ್ಣಂದಿರೆ ಆಂಧ್ರ ನಾಯಕರೆಂದು ಪ್ರಸಿದ್ಧರಾಗಿ ಸ್ವರಾಜ್ಯ ಪತ್ರಿಕೆಯನ್ನು ನಡೆಸಿ ಕಾಲಕ್ರಮದಲ್ಲಿ ಮದ್ರಾಸ್ ಸರ್ಕಾರದ ಮಂತ್ರಿಯೂ ಮುಖ್ಯಮಂತ್ರಿಯೂ ಆಗಿದ್ದ ತಂಗಟೂರು ಪ್ರಕಾಶಂ ಅವರು ಅವರು ಮಾಡಿದ್ದ ಆಪಾದನೆ ಕೋರ್ಟಿನಲ್ಲಿ ಕ್ರಮವಾಗಿ ವಿಚಾರಣೆಗೆ ಬಂತು ಆಗ ಸ್ಥಿರಪಟ್ಟ ಅಂಶವೇನೆಂದರೆ ವೀರಠಲಿಂಗಂ ಅವರಿಗೆ ಮುಪ್ಪಿನಲ್ಲಿ ಬೆನ್ನ ಮೇಲೆ ಚರ್ಮ ಅದು ಅಲ್ಲಲ್ಲಿ ಬಿರಿದು ನವೆಯಾಗಿ ಬಾಧೆ ಕೊಡುತ್ತಿತ್ತು ಅದಕ್ಕೆ ಔಷಧವಾಗಿ ಒಬ್ಬ ವೈದ್ಯರು ಯಾವುದೋ ಒಂದು ತೈಲವನ್ನು ಕೊಟ್ಟಿದ್ದರು ಆ ತೈಲವನ್ನು ವೀರೇಶಲಿಂಗಂ ರವರ ಬೆನ್ನಿಗೆ ಪ್ರತಿದಿನವೂ ಯಾರಾದರೂ ತಿಕ್ಕಬೇಕಾಗುತ್ತಿತ್ತು ಹೀಗೆ ತೈಲವನ್ನು ತಿಕ್ಕುವುದಕ್ಕಾಗಿ ರಾಜಲಕ್ಷ್ಮಣರು ತಾವು ಮುದುಕರಾಗಿ ಅಶಕ್ತರಾಗಿದ್ದರಿಂದ ತಮ್ಮ ಆಶ್ರಮದ ಒಬ್ಬ ಆಶಿತೆಗೆ ತೈಲ ಸೇವೆಯ ಕೆಲಸವನ್ನು ಒಪ್ಪಿಸಿದ್ದುದು ನಿಜ ಆಕೆ ಆ ಸೇವೆಯನ್ನು ನಡೆಸುತ್ತಿದ್ದುದು ನಿಜ ಇಷ್ಟು ಮಾತ್ರದಿಂದ ಯಾವುದೋ ಅಕಾಯ ನಡೆಯುತ್ತೆಂದು ಊಹೆ ಮಾಡುವುದು ಅನ್ಯಾಯವಾದ ಅಪಾದನೆ ಹಿಗೆ ಕೋರ್ಟು ತೀರ್ಮಾನ ಕೊಟ್ಟಿತು ತಂಗಡೂರು ಶ್ರೀರಾಮುಲು ಅವರ ಹೆಸರು ನನ್ನಂತ ಹಳಬನಿಗೆ ಇಲ್ಲೊಬ್ಬನಿಗೆ ಅಲ್ಲೊಬ್ಬನಿಗೆ ಅಷ್ಟಿಷ್ಟು ಜ್ಞಾಪಕವಿರಬಹುದು ಮತ್ತು ಆ ಜ್ಞಾಪಕ ವಿಷಯ ವಿಷಮಯವಾಗಿರಬಹುದು ವೀರೇಶಲಿಂಗಂ ಅಂತಲೂ ಅವರ ಜ್ಞಾಪಕವಾದರೂ ವಿಸ್ತಾರವಾಗಿ ಸ್ಥಿರವಾಗಿ ನಿಂತಿದೆ ನಾನು ನೋಡಿದಾಗ ವೀರೇಶಲಿಂಗಂ ಅವರು ವೃದ್ಧರು ಕಾಲಿನಲ್ಲಿ ವಾಯುನೋವು ಬಂದಿದ್ದರಿಂದ ಮೊಣಕಾಲವರೆಗೂ ಉಲ್ಲನ್ ಕಾಲ ಚೀಲ ಹಾಕಿಕೊಂಡಿರುತ್ತಿದ್ದರು ತಲೆಮುಖ ಎಲ್ಲ ನೆರೆತ ಕೂದಲು ಒತತ್ತಾಗಿ ಮುಳ್ಳು ಮುಳ್ಳಾಗಿ ಬೆಳೆದಿದ್ದರಿಂದ ಹೊಸಬರಿಗೆ ಹೆದರಿಕೆಯಾಗುತ್ತಿತ್ತು ಏನೋ ಆದರೆ ಮಾತುಕತೆಯಾಡಿದರೆ ಅವರು ಎಂತ ವಿನಯಶಾಲಿ ಎಂಬುದು ಗೊತ್ತಾಗುತ್ತಿತ್ತು ವೀರೇಶಲಿಂಗಂ ಪಂಥಲ ಬೆಂಗಳೂರಿನಲ್ಲಿ ಸ್ವಂತ ಮನೆ ಮಾಡಿಕೊಂಡಿದ್ದರು ಚಾಮರಾಜಪೇಟೆಯ ಮೊದಲನೆಯ ರಸ್ತೆಯಲ್ಲಿ ಈದಿಗಾ ಸಮೀಪದಲ್ಲಿ ಉತ್ತರಕ್ಕೆ ತಿರುಗುವ ಕಡೆ ಮೂಲೆಯ ಮನೆ ಅವರದು ಅದನ್ನು ಈಶೆಗೆ ಬೆಂಗಳೂರು ಡೆಪ್ಯೂಟಿ ಕಮಿಷನರ್ ಆಗಿದ್ದ ಸೈಯದ್ ತಾಜ್ ಬಿರಾನ್ ಸಾಹೇಬರು ಕೊಂಡುಕೊಂಡರೆಂದು ನನ್ನ ತಿಳುವಳಿಕೆ ಇಂಡಿಯಾ ದೇಶದ ಸಾಹಿತ್ಯ ವಿದ್ವತ್ ಪ್ರಪಂಚದಲ್ಲಿಯೂ ಸಮಾಜ ಪರಿಷ್ಕಾರಕ ಪ್ರಪಂಚದಲ್ಲಿಯೂ ವೀರೇಶ ಲಿಂಗಂ ಪಂಥಲೂರ್ ಅವರಿಗೆ ಒಂದು ಉನ್ನತ ಸ್ಥಾನ ಶಾಶ್ವತವಾಗಿ ಮೀಸಲಾಗಿರುತ್ತದೆ ದಯಾರಾಮ್ ಗಿಡುಮಲ್